ಆ ರಾಜರ ವಂಶವನ್ನು ಮುಂದುವರೆಸ್ತಾ ಋತು ಭರತ ಮಾಂಧಾತ ಪ್ರಿಯವ್ರತ ಮರುತ ಪ್ರಹ್ಲಾದ ಸುಪರೀಕ್ಷಿತ ಹರಿಶ್ಚಂದ್ರ ಅಂಬರೀಷ ಉತ್ಥಾನಪಾದ ಮುಖ ಶತ ಸುಪುಣ್ಯಶ್ಲೋಕರು ಗತಾವೃತ ಗಧಿಷ್ಠಾನರು ಸುಪ್ರಿಯವ್ರತಗೆ ದ್ವಿಗುಣಾದಮರು ಕರ್ಮಜರೆಂದು ಕರೆಸುವರು ಪೃಥು ಭರತ ಮಾಂಧಾತ ಪ್ರಿಯವ್ರತ ಮರುತ ಪ್ರಹ್ಲಾದ ಪರೀಕ್ಷಿತ ಹರಿಶ್ಚಂದ್ರ ಅಂಬರೀಷ ಉತ್ತಾನಪಾದ ಮೊದಲಾದ ನೂರು ಜನ ಪುಣ್ಯಶ್ಲೋಕರಾದ ರಾಜರು ಗದಾಧರಣ ಆಗಿರುವಂತಹ ಪರಮಾತ್ಮನ ಉತ್ತಮ ಸನ್ನಿಧಾನ ಪಾತ್ರರು ಪ್ರಿಯವತನಿಗಿಂತ ಎರಡು ಗುಣ ಕಡಿಮೆಯಾದವರು ಅಂತ ಕರ್ಮಜರು ಅಂತ ತಿಳಿಸ್ತಾರೆ ಆದ್ರಿಂದ ರಾಜರ ಸ್ಮರಣೆಯಿಂದ ಅಪಜಯ ತಪ್ಪುವುದು ಅನ್ನೋದೇ ಫಲಶ್ರುತಿ ಆದ್ರಿಂದ ಸ್ಮರಣೆಯನ್ನು ಮಾಡಲೇಬೇಕು ಇವರೆಲ್ಲ ಕರ್ಮಜ ದೇವತೆಗಳು ಅಂತ ಕರೆಸ್ಕೋತಾರೆ ಕರ್ಮಜ ದೇವತೆಗಳು ಅಂದರೆ ಕರ್ಮದಿಂದ ದೇವತ್ವವನ್ನು ಹೊಂದಿರುವಂತಹ ದೇವತಾ ವರ್ಗ ಅವರು ಸ್ವರೂಪತಃ ದೇವತೆಗಳೇ ಅವರಲ್ಲಿ ದೇವತ್ವ ಶಕ್ತಾತ್ಮನ ಇದ್ದರೂ ಕರ್ಮ ಸಾಧನದಿಂದ ಅಭಿವ್ಯಕ್ತ ಆಯಿತು ಇದರಿಂದ ಈ ವರ್ಗಕ್ಕೆ ಕರ್ಮಜ ದೇವತೆಗಳು ಅಂತ ಕರೀತಾರೆ ದೇವತೆಗಳು ಸಾಂಶರು ದೈತ್ಯರು ಸಾಂಶರು ಮನುಷ್ಯರು ನಿರಂಶರು ನಿರಂಶರು ಕರ್ಮದಿಂದ ದೇವತ್ವವನ್ನು ಹೊಂದಿದ್ರು ಅಂತ ಸರ್ವತ ತಪ್ಪಾಗಿ ತಿಳ್ಕೊಬಾರ್ದು ಮೊದಲಿಗೆ ಪೃಥು ಅಂಗರಾಜನ ಮಗ ವೇನ ಅಂಗರಾಜ ಅಂದರೂ ಪರಮನಾಸ್ತಿಕನಾಗಿದ್ದ ಆದ್ದರಿಂದ ಅವನ ರಾಜ್ಯದಲ್ಲಿ ಭೂಮಿಯಲ್ಲಿ ಬೆಳೆ ಆಗ್ತಾನೇ ಇರಲಿಲ್ಲ ಬಿತ್ತಿದ ಬೀಜಗಳನ್ನೆಲ್ಲ ಭೂದೇವಿ ನುಂಗಿಬಿಡ್ತಿದ್ಲು ಘೋರವಾಗಿರ್ತಕ್ಕಂಥ ಬರಗಾಲ ಪ್ರಾಪ್ತಾಯಿತು ಆಗ ಪ್ರಜೆಗಳೆಲ್ಲ ಕಂಗೆಟ್ಟು ಅವರೆಲ್ಲ ಸೇರಿ ಜ್ಞಾನಿಗಳ ಆದೇಶದಂತೆ ಆ ಮೇನರಾಜನ ಶರೀರವನ್ನು ಮತನ ಮಾಡಿದರು ಆಗ ಪೃಥು ಚಕ್ರವರ್ತಿ ಜನನಾಯಿತು ಮಹಾಧರ್ಮಿಷ್ಠನಾದವನು ಮತ್ತು ಭಗವದ್ಭಕ್ತನಾದವನು ಅವನು ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಭೂಮಿ ನುಂಗಿದ್ದ ವಸ್ತುಗಳೆಲ್ಲ ಪ್ರಜೆಗಳಿಗೆ ಮತ್ತೆ ಪುನಃ ವಾಪಸ್ ಕೊಡಿಸಿ ಸುಖವನ್ನು ಉಂಟು ಅಂದಿನಿಂದ ಭೂಮಿಗೆ ಪೃಥ್ವಿ ಅಂತ ಬಂತು ಪೃಥುರಾಜನ ಮಗಳು ಭೂದೇವಿ ಪೃಥುರಾಜನ ಪತ್ನಿ ಅರ್ಪಿತಾಂತ ಇವನ ಪುತ್ರ ಅಂತರ್ಧಾತ ನಾಮಕ ಪ್ರಾಚೀನ ಬರ್ಹಿ ಪೃಥುರಾಜನ ಮೊಮ್ಮಗ ಇವನು ಕೂಡ ಭಗವದ್ವಿಭೂತಿ ರೂಪವನ್ನು ಹೊಂದಿರುವಂಥವನು ಭರತರಾಯ ಋಷಭರಾಜನ ಪುತ್ರನೇ ಭರತರಾಯ ಇವನು ಕೂಡ ಶತಪುಣ್ಯ ಶ್ಲೋಕರಲ್ಲಿ ಸೇರಿರುವಂತಹ ಕರಮಜ ದೇವತೆ ಋಷಭನಾಮಕ ಪರಮಾತ್ಮನಿಂದ ಜಯಂತಿಯ ಮೋಳಲ್ಲಿ ಜನಿಸುವಂತ ಹಿರಿಯ ಪುತ್ರ ಈತನ ಪತ್ನಿ ಪಂಚಜನಿ ಇವನಿಗೆ ಸುಮತಿ ರಾಷ್ಟ್ರಗುರುತ್ ಸುದರ್ಶನ ಆವರಣ ಧೂಮ್ರಕೇತು ಅಂತ ಐದು ಮಂದಿ ಪುತ್ರರು ಇವನು ಪಾಲಿಸಿದ ದೇಶಕ್ಕೆ ಭರತಕಂಡ ಅಂತ ಮುಂದೆ ಹೆಸರು ಬಂತು ಮಂದಾತ ಚಕ್ರವರ್ತಿ ಸೂರ್ಯವಂಶದ ಯವನಾಶ್ವರಾಜನ ಪುತ್ರ ಯವನಾಶ್ವನಿಗೆ ನೂರಾರು ಮಂದಿ ಪತ್ನಿಯರಿದ್ದರೂ ಕೂಡ ಸಂತಾನ ಅನ್ನೋದಾಗಲಿಲ್ಲ ಮೃಗು ಋಷಿಗಳ ಮೂಲಕ ಪುತ್ರಕಾಮಿಯಷ್ಟಾಗವನ್ನು ಮಾಡಿದ ಮೃಗು ಒಂದು ಕಲಶದಲ್ಲಿ ಪುತ್ರಪ್ರದವಾಗಿರುವಂತಹ ಮಂತ್ರಗಳಿಂದ ಅಭಿಮಂತ್ರಿತವಾದ ಉದಕವನ್ನು ಇಟ್ಟಿದ್ದ ಯವನಾಶ್ವ ಪ್ರಮಾದದಿಂದ ಮಂತ್ರಪೂರಿತ ಜಲವನ್ನು ಪಾನ ಮಾಡಿದ ಆಗ ಆಯಿತು ಕಾಲಕ್ರಮದಲ್ಲಿ ಶಿಶು ಹುಟ್ಟಿತು ಆ ಶಿಶುವು ಕಂಧಾಸ್ಯಾಸಿ ಅಂದರೆ ಏನನ್ನು ಕುಡಿಯೋದು ಅನ್ನೋ ಪ್ರಶ್ನೆ ಬಂತು ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಇಂದ್ರ ಬರ್ತಾನೆ ತನ್ನ ಬಲಗೈಯಿನ ಹೆಬ್ಬೆರಳಲ್ಲಿ ಅಮೃತ ರಸವನ್ನು ತುಂಬಿ ಆ ಪಾನ ಮಾಡಿಸ್ದ ಆ ಮಗುವಿಗೆ ಮಾಂಧಾತ ಮಾಂಧಾನ್ಯಸಿ ನನ್ನನ್ನು ಚೀಪ್ತಾನೆ ಮಾಂದಾತ ರಾಜ ಯದುವಂಶದ ಶಶಬಿಂದು ರಾಜನ ಮಗಳಾಗಿರ್ತಕ್ಕಂಥ ಬಿಂದುಮತಿಯನ ವಿವಾಹ ಹಾಕ್ತಾನೆ ಅವಳಲ್ಲಿ ಕುರುಕುಚ್ಛ ಅಂಬರೀಷ ಮುಚುಕುಂದ ಅಂತ ಪುತ್ರರನ್ನು ಪಡಿತಾನೆ ಮಾಂಧಾತನಿಗೆ ಐವತ್ತು ಮಂದಿ ಪುತ್ರಿಯರಿದ್ದರು ಅವರನ್ನು ಸೌಬರಿ ಮಹರ್ಷಿಗಳಿಗೆ ಲಗ್ನ ಮಾಡಿ ಕೊಟ್ಟ ಮಾಂದಾಜ ಚಕ್ರವರ್ತಿ ಮಹಾಪರಾಕ್ರಮಶಾಲಿ ನೂರು ರಾಜಸೂಯಾಗಗಳನ್ನು ಮಾಡಿದ ನೂರು ಅಶ್ವಮೇಧ ಯಾಗ ಕರ್ತೃವಾಗಿ ಕೊನೆಗೆ ಸಾರ್ವಭೌಮ ಪದವಿ ಚಕ್ರವರ್ತಿ ಪದವಿಯನ್ನು ಪಡೆದ ಪ್ರಿಯವ್ರತ ರಾಜ ಸ್ವಯಂಭೂಮನವಿನಿಂದ ಶತರೂಪಾದೇವಿಯಲ್ಲಿ ಹುಟ್ಟಿರುವಂಥ ಹಿರಿಯ ಮಗ ಉತ್ಥಾನಕಾದ ರಾಜ ಈತನ ತಮ್ಮ ಈತನ ಪತ್ನಿ ವಿಶ್ವಕರ್ಮನ ಪತ್ನಿಯಾಗಿರ್ತಕ್ಕಂಥ ಪುತ್ರಿಯಾದ ವಿಶ್ವಕರ್ಮನ ಪುತ್ರಿಯಾದ ಬರ್ಹಿಷ್ಮತಿ ಅವಳಲ್ಲಿ ಅಗ್ನಿತ್ರ ಇದ್ಮಜಿಫ್ವ ಯಜ್ಞಬಾಹು ಮಹಾವೀರ ಹಿರಣ್ಯರೇತ ಗುರುತಪೃಷ್ಟ ಸವನ ಮೇಧಾತಿಥಿ ವೀತಿಹೋತ್ರ ಕವಿಯಿಂದ ಹತ್ತು ಮಂದಿ ಪುತ್ರರನ್ನ ಪಡೆದ ಊರ್ಜಸ್ವತಿ ಅನ್ನೋ ಕನ್ಯೆಯನ್ನು ಪಡೆದ ಊರ್ಜಸ್ವತಿ ಶುಕ್ರಾಚಾರ್ಯರನ್ನು ಮದುವೆ ಆದಲು ಪ್ರಿಯವ್ರತ ರಾಜ ತನ್ನ ರಥದ ಸಪ್ತ ಸಮುದ್ರಗಳನ್ನು ಸಪ್ತದ್ವೀಪಗಳನ್ನಾಗಿ ಮಾಡಿದ ಆ ಸಪ್ತದ್ವೀಪಗಳನ್ನು ತನ್ನ ಏಳು ಮಂದಿ ಪುತ್ರರಿಗೆ ಹಂಚಿ ವಿಭಾಗ ಮಾಡಿಕೊಟ್ಟ ತಾನು ನಾರದ ನಾರದಋಷಿಗಳಿಂದ ತತ್ವೋಪದೇಶವನ್ನು ಹೊಂದಿ ವೈರಾಗ್ಯವನ್ನು ಹೊಂದಿ ಮುಕ್ತಿಯನ್ನು ಹೊಂದಿದ ಅವನ ಹತ್ತು ಮಂದಿ ಪುತ್ರರಲ್ಲಿ ಮೂವರು ಬಾಲ್ಯದಲ್ಲಿಯೇ ಯೋಗ ಪರಾಯಣರಾದರು ಉಳಿದ ಸಪ್ತ ಪುತ್ರರು ಸಪ್ತದ್ವೀಪಕ್ಕೆ ಅಧಿಪತಿಗಳಾದರು ಅರ್ಬುದ ವರ್ಷಗಳ ಕಾಲ ಅಖಂಡ ಭೂಮಂಡಲವನ್ನು ವೈಭವದಿಂದ ಆಳಿದ ಪ್ರಿಯವ್ರತರಾಜ ಮತ್ತು ಗಯರಾಜ ಇರುವರು ಕೂಡ ಗುಣದಲ್ಲಿ ಕರ್ಮಜ ದೇವತೆಗಳಿಗೆ ಸಮರು ಮಿಕ್ಕ ಕರ್ಮಜ ದೇವತೆಗಳು ಪ್ರಿಯವರ್ತನಿಗಿಂತ ಎರಡು ಗುಣ ಕಡಿಮೆ ಕಾರಣ ಏನು ವಿಶೇಷವಾದ ಭಗವಂತನ ವಿಭೂತಿ ಮಿಕ್ಕವರಲ್ಲಿಗಿಂತ ಅಧಿಕವಾಗಿ ಇತ್ತು ಇದರಿಂದ ದ್ವಿಗುಣ ಅಧಿಕ ಅಂತ ತಿಳಿಸ್ತಾರೆ ಪ್ರಿಯವ್ರತಕೃತಂ ಕರ್ಮಕೋನು ಕುರಿಯ ದಿನೇಶ್ವರಂ ಭಾಗವತ ಪಂಚಮ ಸ್ಕಂದದಲ್ಲಿ ಅದಕ್ಕೆ ಪ್ರಮಾಣವನ್ನು ತಿಳಿಸ್ತಾರೆ ಇನ್ನು ಮರುತ್ ಸೂರ್ಯವಂಶದ ಅವಿಶಿಕ್ಷಿತ ರಾಜನ ಈತ ಹುಟ್ಟುವ ಸಮಯದಲ್ಲಿ ತುಂಗೂರು ಮರುತ್ತನ ಜನನಿಯಾಗಿರ್ತಕ್ಕಂಥ ವಿಶಾಲಾದೇವಿ ಹತ್ರ ಬಂದು ನಿನ್ನ ಪುತ್ರ ಮರುತ್ತಗಳಂತೆ ಮಹಾಪರಾಕ್ರಮಶಾಲಿ ಆಗ್ತಾನೆ ಅಂತ ಹೇಳಿದರು ಅದರಿಂದ ಮರುತ್ ಅಂತ ಅವನಿಗೆ ಹೆಸರು ಬಂತು ಪ್ರಹ್ಲಾದ ಹಿರಣ್ಯ ಕಶುಪುವಿನಿಂದ ಕಯಾದುವಿನಲ್ಲಿ ಪರಮ ಭಾಗವತೋತ್ತಮ ಗರ್ಭವಾಸದಲ್ಲಿದ್ದಾಗಲೇ ನಾರದರಿಂದ ನಾರಾಯಣ ಅಷ್ಟಾಕ್ಷರವಂತ ಉಪದೇಶ ಆಗಿತ್ತು ಪ್ರಹ್ಲಾದರಾಜರಲ್ಲಿ ನಿತ್ಯ ವಾಯುದೇವರ ಆವೇಶ ಮೂಲ ರೂಪದಲ್ಲಿ ಬ್ರಹ್ಮನ ಸೇವಕರಲ್ಲಿ ಒಬ್ಬನಾಗಿರುವಂತಹ ಶಂಕುಕರ್ಣ ದೇವತೆ ಸರ್ವವ್ಯಾಪ್ತನಾದ ಭಗವಂತನನ್ನ ನರಸಿಂಹರೂಪದಿಂದ ಕಂಬದಲ್ಲಿ ತಂದೆಗೆ ತೋರಿಸಿದ ಪರಮ ಭಾಗವತೋತ್ತಮ ಪ್ರಹ್ಲಾದ ಸುಪರೀಕ್ಷಿತ ಮಧ್ಯಮ ಪಾಂಡವನಾದ ಅರ್ಜುನನ ಪುತ್ರ ಅಭಿಮನ್ಯು ಅಭಿಮನ್ಯ ಪತ್ನಿ ವಿರಾಟ್ ರಾಜನ ಪುತ್ರಿ ಉತ್ತರಾದೇವಿ ಅವಳಲ್ಲಿ ಹುಟ್ಟಿರುವಂತಹ ಪುಣ್ಯಪುತ್ರನೇ ಪರೀಕ್ಷಿತ ರಾಜ ಮಾತೃಗರ್ಭದಲ್ಲಿರುವಾಗಲೇ ಪಾಂಡವರ ವಂಶವನ್ನು ನಿರ್ಮೂಲನ ಮಾಡ್ತೀನಿ ಅಂತ ರುಗ್ಮಶಯಲ್ಲಿರುವಂತಹ ದುರ್ಯೋಧನಿಗೆ ವಚನ ಕೊಟ್ಟು ಅಶ್ವತ್ಥಾಮಾಚಾರ್ಯರು ಉತ್ತರೆಯ ಗರ್ಭಸ್ಥ ಶಿಶುವಿನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಆಗ ಪರಮ ಕರುಣಾಳವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದ ಗರ್ಭಸ್ಥ ಶಿಶುವನ್ನು ಬ್ರಹ್ಮಾಸ್ತ್ರದಿಂದ ಸಂರಕ್ಷಣೆಯನ್ನು ಮಾಡಿದ ಶ್ರೀಕೃಷ್ಣನಿಂದ ಚೆನ್ನಾಗಿ ರಕ್ಷಿತನಾಗಿದ್ದರಿಂದ ಅಪರೀಕ್ಷಿತ ಅಂತ ಹೆಸರಾಯಿತು ಇದರಿಂದ ಸುಪರೀಕ್ಷಿತ ಅಂತ ದಾಸರು ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಇನ್ನು ಹರಿಶ್ಚಂದ್ರ ತ್ರಿಶಂಕುರಾಜನ ಪುತ್ರ ಸತ್ಯವ್ರತೆಯನ್ನುತನ ತಾಯಿ ಚಂದ್ರಮತಿ ಪತ್ನಿ ರೋಹಿತಾಶ್ವ ಅಥವಾ ರೋಹಿತ ಇತರ ಪುತ್ರ ವಿಶ್ವಾಮಿತ್ರನಿಗೆ ತನ್ನ ಸಮಸ್ತ ಭೋಗಭಾಗ್ಯಗಳನ್ನು ದಾನ ಮಾಡಿ ತನ್ನ ಪತ್ನಿಯನ್ನು ಕೊನೆಗೆ ಮಾರಿ ಕಾಶಿನಗರದಲ್ಲಿ ಸ್ಮಶಾನ ಪಾಲಕನಾದ ಕೊನೆಯಲ್ಲಿ ಚಂದ್ರಮತಿಯನ್ನೇ ತನ್ನ ಕೈಯಿಂದ ಸಂಹಾರ ಮಾಡುವ ಪ್ರಸಂಗ ಬಂದಾಗ ರುದ್ರದೇವರು ಪಾರ್ವತಿ ಸಮೇತ ಪ್ರತ್ಯಕ್ಷರಾಗಿ ಅನುಗ್ರಹ ಮಾಡಿದರು ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಪುಣ್ಯವನ ಹರಿಶ್ಚಂದ್ರನಿಗೆ ಧಾರೆ ಇದರಿಂದ ಸತ್ಯಹರಿಶ್ಚಂದ್ರನ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿತು ಅಂಬರೀಷ ಚಕ್ರವರ್ತಿ ಇಕ್ಷ್ವಾಕು ವಂಶದ ಮಾಂದಾತು ಚಕ್ರವರ್ತಿಯ ಪುತ್ರ ಬಿಂದುಮತೀಕನ ತಾಯಿ ಇವನ ಪುತ್ರ ಅಶ್ವ ಏಕಾದಶಿ ವ್ರತಪರಾಯಣನು ದ್ವಾದಶಿ ದಿನ ಭಗವತ್ ಪೂಜಾ ನಂತರ ಅತಿಥಿ ಅಭ್ಯಾಗತರನ್ನು ಸೇರಿಕೊಂಡು ಕಾಲಕ್ಕೆ ಅನುಸಾರವಾಗಿ ಪಾಲನೆ ಮಾಡ್ತಾ ಇದ್ದ ವಿಷ್ಣು ಭಕ್ತಾಗ್ರೇಸರ ಹೀಗಿರುವಾಗ ಒಮ್ಮೆ ದುರ್ವಾಸ ಋಷಿಗಳು ಅವನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ದ್ವಾದಶಿ ದಿನ ಬೆಳಗ್ಗೆ ಬಂದು ಭೋಜನಕ್ಕೆ ಅಭೂತರಾದರು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬರಲಿಕ್ಕೆ ಅಂತ ನದಿಗೆ ಹೋಗಿ ಉದ್ದೇಶಪೂರ್ವಕವಾಗಿ ತಡ ಮಾಡಿದಾಗ ಅಂಬರೀಷ ಪಾರಣೆಯ ಕಾಲ ಮೀರತ್ತೆ ಅಂತ ಭಯದಿಂದ ಮಿಕ್ಕ ಋಷಿಗಳ ಸಲಹೆಯಂತೆ ಪಾರಣೆಯ ಬದಲಾಗಿ ಕೇವಲ ತೀರ್ಥಪ್ರಾಶನವನ್ನು ಮಾಡಿದರು ತಕ್ಷಣ ದೂರ್ವಾಸರಿಗೆ ರುದ್ರಾವತಾರಿ ದೂರ್ವಾಸರಿಗೆ ಈ ವಿಷಯ ತಿಳಿತು ಅವರು ಕೋಪಗೊಂಡು ಶಾಪ ಕೊಟ್ಟರು ಅಂಬರೀಷ ಭಗವಂತನನ್ನು ಧ್ಯಾನ ಮಾಡಿದ ತಕ್ಷಣ ಭಗವಂತನ ಸುದರ್ಶನ ಚಕ್ರ ದುರ್ವಾಸರನ ಬೆನ್ನಟ್ಟಿತು ಅಂತ್ಯದಲ್ಲಿ ಮುನಿಗಳು ಅಂಬರೀಷನಿಗೆ ಶರಣಾಗತನಾಗಿ ಚಕ್ರದ ಬಾಧೆಯಿಂದ ಪರಿಹಾರವನ್ನ ಪಡೆದರು ಶ್ರೀಮತಿಯನ್ನ ತ್ರಿಲೋಕ ಸುಂದರಿಯ ಅಂಬರೀಷನ ಪುತ್ರಿ ಒಮ್ಮೆ ಪರ್ವತರಾಜ ಆ ಶ್ರೀಮತಿಯ ಲಾವಣ್ಯಕ್ಕೆ ಮಾರುಹೋಗಿ ಶ್ರೀಮತಿಯನ್ನು ಪಡೀಲಿಕ್ಕೆ ಅಂತ ಪ್ರಯತ್ನ ಮಾಡಿ ಅಂಬರೀಷನನ್ನು ಶಾಪ ಕೊಳ್ಳಿಕ್ಕೆ ಉದ್ಯುಕ್ತರಾದಾಗ ವಿಷ್ಣುವಿನ ಚಕ್ರಾಯುಧದಿಂದ ತೇಜೋಭಂಗವನ್ನು ಹೊಂದಿದ್ರು ಕೊನೆಗೆ ಶ್ರೀಮತಿಯನ್ನು ಅಂಬರೀಷನು ವಿಷ್ಣುವಿಗೆ ಕೊಟ್ಟು ಲಗ್ನ ಮಾಡಿದ ಮುಂದೆ ಉತ್ಥಾನ ಪಾದ ಸ್ವಯಂಭೂಮನವಿನ ಕಿರಿಯ ಮಗ ಪ್ರಿಯವರ್ತರಾಜನ ತಮ್ಮ ಸುನೀತಿ ಸುರುಚಿ ಅಂತ ಈರುವ ಪತ್ನಿಯರು ಸುನೀತಿಯ ಪುತ್ರನೇ ಪರಮ ಭಾಗವತೋತ್ತಮ ಕರ್ಮಜ ದೇವತೆಯಾಗಿರುವಂಥ ಧ್ರುವ ಚಕ್ರವರ್ತಿ ಕಿರಿಯ ಪತ್ನಿ ಸುರುಚಿಯ ಉತ್ತಮ ಹೀಗೆ ನೂರು ಮಂದಿ ಪುಣ್ಯ ಶ್ಲೋಕರಾದ ಚಕ್ರವರ್ತಿಗಳು ಶತಸುಪುಣ್ಯ ಶ್ಲೋಕರು ಅವರು ಗದಾಧರನಾಗಿರುವಂತಹ ವಿಷ್ಣುವಿನ ಸನ್ನಿಧಾನ ಪಾತ್ರರು ವಿಶೇಷ ಭಗವಂತನ ವಿಭೂತಿಯ ರೂಪವನ್ನು ಹೊಂದಿದವರು ಅವರೊಳಗೆ ರಾಜನಿಗೆ ಭಗವದ್ ವಿಭೂತಿ ಅಧಿಕ ಆಗಿರೋದ್ರಿಂದ ಉತ್ತಮ ಅಂತ ಕರೆಸ್ಕೊಂಡ ಪರಮಾತ್ಮ ದುಷ್ಟ ಶಿಕ್ಷಣಾರ್ಥವಾಗಿ ಕೌಮೋದಕಿಯನ್ನು ನಾಮಾಂಕಿತದ ಗದೆಯನ್ನು ಧಾರಣೆ ಮಾಡಿದ್ದಾನೆ ಇದರಿಂದ ಇವರೂ ಸಹ ಭಗವಂತನ ಕಾರುಣ್ಯ ಬಲದಿಂದ ದುಷ್ಟಶಿಕ್ಷಣ ತನ್ಮೂಲಕ ಶಿಷ್ಟ ಪರಿಪಾಲನಾ ಕಾರ್ಯದಲ್ಲಿ ಸತತವಾಗಿ ನಿರತರಾಗಿದ್ದಾರೆ ಭಗವದ್ ವಿಭೂತಿ ಅಧಿಕವಾಗಿರುವಂತಹ ಪ್ರಿಯವ್ರತ ರಾಜ ಇತರ ಕರ್ಮಜ ದೇವತೆಗಳಿಗಿಂತ ಎರಡು ಗುಣ ಅಧಿಕ ಪ್ರಿಯವ್ರತ ರಾತ್ರಿ ಕಾಲಗಳಲ್ಲಿ ಪರ್ವತಗಳ ಛಾಯೆಯಿಂದ ಕತ್ತಲಾಗೋದನ್ನು ಪರಿಹಾರ ಮಾಡಲಿಕ್ಕೆ ಹಗಲಿನಂತೆ ಮಾಡಬೇಕು ಅಂತ ಉದ್ಯುಕ್ತನಾಗಿ ಒಂದು ಚಕ್ರ ಇರುವ ರಥವನ್ನು ಏರಿ ಮೇರು ಪರ್ವತವನ್ನು ಪ್ರದಕ್ಷಿಣೆ ಮಾಡಿದ ಆಗ ರಥದ ಚಕ್ರದ ತಗ್ಗಿನಿಂದ ಸಪ್ತ ಸಮುದ್ರಗಳಾದವು ಅದರ ಸಪ್ತದ್ವೀಪಗಳನ್ನು ನಿರ್ಮಾಣ ಮಾಡಿದ ಈ ಅಗಾಧವಾಗಿರ್ತಕ್ಕಂಥ ಪರಮಾತ್ಭುತ ಕಾರ್ಯವು ಪರಮಾತ್ಮನನ್ನು ಬಿಟ್ಟರೆ ಅನ್ಯರಿಂದ ಸಾಧ್ಯ ಆದ್ದರಿಂದ ಪರಮಾತ್ಮ ವಿಶೇಷಾಂಶದಿಂದ ಪ್ರಿಯವ್ರತನಲ್ಲಿ ಅಧಿಷ್ಠಿತನಾಗಿದ್ದು ಈ ಅಚಿಂತ್ಯದ್ಭುತ ಕಾರ್ಯವನ್ನು ಮಾಡಿದ ಅಂತ ಭಾಗವತ ಮಹಾಪುರಾಣದ ತಿಳಿಸ್ತಾ ಇದೆ ಈ ಕಾರಣದಿಂದ ಪ್ರಿಯವ್ರತ ಉಳಿದ ಕರ್ಮಜ ದೇವತೆಗಳಿಗಿಂತ ದ್ವಿಗುಣ ಅಧಿಕ ಅಂತ ತಿಳಿಸ್ತಾರೆ